ನನ್ನ ಮಹಸೂಲಿ ಉದ್ಯೋಗ ಕೋಲಾರದಿಂದ ಮದರಾಸಿಗೆ ಹೋಗುವ ರಸ್ತೆಯಲ್ಲಿ ಹದಿನೆಂಟನೆಯ ಮೈಲಿಯಲ್ಲಿ ಮುಳುಬಾಗಲು ಆ ರಸ್ತೆಯಲ್ಲಿ ಸೋಮೇಶ್ವರ ಪಾಳ್ಯದಿಂದ ಎರಡು ಮೂರು ಫರ್ಲಾಂಗ್ ಮೇಲೆ ಅಲ್ಲಿದ್ದ ಸಾಲು ಮರದ ಫಸಲಿನ ಹಕ್ಕುದಾರಿ ನಮ್ಮ ಜನದು ಆ ಸಾಲು ಮರಗಳ ಏರ್ಪಾಟನ್ನು ಆ ಪ್ರದೇಶದಲ್ಲಿ ಮಾಡಿಸಿದವರು ಬ್ರಿಟಿಷ್ ಕಮಿಷನರುಗಳು ಪ್ರಯಾಣಿಕರ ಸೌಕರ್ಯಕ್ಕಾಗಿ ರಸ್ತೆಯ ಎರಡು ಪಕ್ಕದಗಳಲ್ಲಿಯೂ ಮರ ಬೆಳೆಸುವುದು ಒಂದು ಪುಣ್ಯ ಕಾರ್ಯವೆಂದು ನಮ್ಮ ಪೂರ್ವಿಕರು ತಿಳಿದಿದ್ದರೇನೋ ಸರಿ ಆದರೆ ಹಿಂದೂ ರಾಜರ ಅವನತಿ ಕಾಲದಲ್ಲಿ ಆ ಪುಣ್ಯ ಸಂಪ್ರದಾಯಕ್ಕೆ ಲೋಪ ಬಂದಿತ್ತೆಂದು ತೋರುತ್ತದೆ ಕೋಲಾರ ಮುಳಬಾಗಲು ಪ್ರಾಂತಗಳಲ್ಲಿ ಸಾಲು ಮರಗಳ ಅನುಕೂಲ ಇರಲಿಲ್ಲವಂತೆ ಬ್ರಿಟಿಷರ ಸೈನ್ಯವು ತಿಂಗಳಿಗೆ ಒಂದೆರಡು ಸಲ ಬೆಂಗಳೂರು ಕೋಲಾರ ಮದ್ರಾಸು ರಸ್ತೆಯನ್ನು ತುಳಿಯುವುದು ಆಗ್ಗೆ ಆ ಸೈನ್ಯದ ಅನುಕೂಲಕ್ಕಾಗಿಯಾದರೂ ಮರದ ನೆರಳು ಅವಶ್ಯವಾಯಿತು ಆದ್ದರಿಂದ ಬ್ರಿಟಿಷ್ ಕಮಿಷನರ್ಗಳು ಒಂದು ಯೋಜನೆ ನಡೆಸಿದರು ರಸ್ತೆಯ ಎರಡು ಪಕ್ಕಗಳಲ್ಲಿಯೂ ಊರುಗಳಲ್ಲಿರುತ್ತ ಪಕ್ಕಗಳಲ್ಲಿಯೂ ಊರುಗಳಲ್ಲಿರುತ್ತವಷ್ಟೇ ಒಂದೊಂದು ಊರಿನಲ್ಲಿಯೂ ಆ ಕೆಲ ಈ ಕೆಲಸವನ್ನು ಒಪ್ಪಿಸತಕ್ಕದ್ದು ಒಬ್ಬೊಬ್ಬರಿಗೆ ಎರಡು ಫಲ್ಲಾಂಗು ಮೂರು ಫರ್ಲಾಂಗ್ಗಳಷ್ಟು ಜವಾಬ್ದಾರಿಯನ್ನು ಒಪ್ಪಿಸತಕ್ಕದ್ದು ಆ ಗೃಹಸ್ಥರು ತಮ್ಮ ಪಾಲಿಗೆ ಬಂದ ರಸ್ತೆಯ ಭಾಗದಲ್ಲಿ ಎರಡು ಪಕ್ಕಗಳಲ್ಲಿಯೂ ಮರಗಳನ್ನು ನೆಟ್ಟು ಅದಕ್ಕೆ ನೀರು ಹಾಕಿ ಬೇಲಿ ಕಟ್ಟಿ ಕಾಪಾಡತಕ್ಕದ್ದು ಮರ ಮರ ಬೆಳೆದ ಮೇಲೆ ಅದು ಸರ್ಕಾರದ ಸ್ವತ್ತಾಗುತ್ತದೆ ಅದರಲ್ಲಿ ಬಿಟ್ಟ ಫಲವು ಬೆಳೆಸಿದ ಗೃಹಸ್ಥನದಾಗುತ್ತದೆ ಇದು ಒಡಂಬಡಿಕೆ ದಾಡಿ ಪಸಂದ್ ಇದರಂತೆ ನನ್ನ ತಾತನಿಗೆ ಬಂದಿದ್ದು ಸುಮಾರು ಎರಡು ಫಲ್ಲಾಂಗಿನಷ್ಟು ಸಾಲು ಅದರಲ್ಲಿ ಮರಗಳು ಮುಖ್ಯವಾಗಿ ಹೊಂಗೆ ಹುಣಿಸೆ ಮಾವು ನೇರಳೆ ಆ ಇವು ಇಷ್ಟರಲ್ಲಿ ನೇರಳೆ ಹಣ್ಣನ್ನು ದಾರಿ ಹೋಕರು ಕಿತ್ತು ತಿನ್ನುತ್ತಿದ್ದರು ಮಾವಿನಕಾಯಿ ಅದರ ದಾಡಿ ಪಸಂದ್ ಎಂಬ ಜಾತಿ ನಾರುನಾರಾದ ನಾಟುಕಾಯಿ ಅದು ನಮ್ಮ ಮನೆಗೆ ಬರುತ್ತಿತ್ತು ಅದರಲ್ಲಿ ಅರ್ಧ ಉಪ್ಪಿನಕಾಯಿಗೆ ಇನ್ನರ್ಧ ಹುಲ್ಲಿನಲ್ಲಿ ಮಾಗ ಹಾಕಿ ಮೇಲೆ ತಿನ್ನುವುದಕ್ಕಾಗಿ ಅದನ್ನು ತಿನ್ನುವಾಗ ಜುರುತ್ತಿದ್ದು ಅದರ ರಸದ ತೊಟ್ಟುಗಳು ಬಟ್ಟೆಯ ಮೇಲೆ ಬೀಳುತ್ತಿದ್ದದ್ದು ಕೈಮೈಯೆಲ್ಲ ಕೊಳೆಕೊಳೆಯಾಗುತ್ತಿದ್ದದ್ದು ನನಗೆ ಜ್ಞಾಪಕವಿದೆ ದಾಡಿ ಪಸಂದ್ ಹಣ್ಣು ಈಗ ಇರುವಂತಿಲ್ಲ ಪಟ್ಟಣಗಳಂತೂ ಇಲ್ಲ ಹೆಚ್ಚು ಉಪಯೋಗಕ್ಕೆ ಬರುತ್ತಿದ್ದವು ಹುಣಸೆಕಾಯಿ ಹೊಂಗೆಕಾಯಿಗಳು ಇವುಗಳನ್ನು ಫಲದ ಉದುರಿಸಿ ರಾಶಿ ಮಾಡಿ ತಂದುಕೊಳ್ಳುವುದು ನಮ್ಮ ಹಕ್ಕುದಾರಿ ಈ ಕೆಲಸಕ್ಕಾಗಿ ಮಾದಯ್ಯ ರೂಢಿಯಾಗಿ ಮಾದ ಆತ ನಮಗ ರಾಮಯ್ಯ ರೂಢಿಯ ರಾಮ ಇವರು ಗೊತ್ತಾಗಿದ್ದರು ಇವರು ಈಗ ಹರಿಜನರೆಂದು ಅದಕ್ಕೆ ಹಿಂದೆ ಪಂಚಮರೆಂದು ಅದಕ್ಕೂ ಹಿಂದೆ ಹೊಲೆಯರೆಂದು ಕರೆಯಿಸಿಕೊಳ್ಳುತ್ತಿದ್ದ ಜನಾಂಡ ಮಾದನಿಗೆ ಸರಕಾರಿ ಹುದ್ದೆಯೂ ಇತ್ತು ಅದು ಕೊಂಬುದು ಆದ್ದರಿಂದ ಅವನು ಕೊಂಬಿನ ಮಾದ ಅವನು ಮುದುಕನಾಗಿದ್ದರಿಂದ ರಾಮನೇ ಕೊಂಬಿನವನು ರಾಮನ ನನಗೆ ಚೆನ್ನಾಗಿದೆ ನೋಟಕ್ಕೆ ಲಕ್ಷಣವಾದ ಬಣ್ಣ ಮಾಸಲು ಕಪ್ಪೆಂದರೂ ಆಗಬಹುದು ಮಾಸಲು ಕೆಂಪೆಂದರೂ ಆಗಬಹುದು ಅವನ ತಂದೆ ಮಾದಯನ ಬಣ್ಣ ಬಹುಮಟ್ಟಿಗೆ ಬಿಳುಪು ತಂದೆ ಮಕ್ಕಳಿಬ್ಬರು ಮರ್ಯಾದೆವಂತರು ಅವರ ಬಾಯಿಂದ ಕೆಂಟ ಮಾತನ್ನು ಬಂದದ್ದು ನಾನು ಒಂದು ಸರಿಯೂ ಕೇಳಿಲ್ಲ ಮೇಸ್ ಮೇಲುಸ್ತುವಾರಿ ಈ ಕಥೆಯಲ್ಲಿ ನನ್ನ ಪಾತ್ರವೇನು ನಾನು ಐದಾರು ವರ್ಷದವನಿರಬಹುದು ನನ್ನನ್ನು ನನ್ನ ತಾತಂದಿರು ಮಹಸೂಲಿ ಕೆಲಸಕ್ಕೆ ಕಳುಹಿಸುವರು ಮಹಸೂಲಿ ಎಂದರೆ ಹುಳಸೆ ಮರ ಹೊಂಗೆ ಮರಗಳ ಉತ್ಪತ್ತಿಯ ಕೆಲಸವನ್ನು ನಿಗಾ ಇಟ್ಟು ಇದು ಐದು ವರ್ಷದವನಿಂದ ಆಗುವ ಕೆಲಸವೇ ಅಲ್ಲವೆಂದು ನನ್ನ ತಾತನಿಗೆ ಗೊತ್ತಿತ್ತು ಆದರೂ ಅವರ ಮನಸ್ಸಿನಲ್ಲಿ ಎರಡು ಅಭಿಪ್ರಾಯ ಮೊದಲನೆಯದು ಇವನು ತಂಟೆಕೋರ ಸ್ಕೂಲಿಗೆ ಬೇಸಗೆ ರಜಾ ಬಂದಿರುವುದರಿಂದ ಮನೆಯಲ್ಲಿದ್ದರೆ ತುಂಟಾಟ ಅತಿಯಾಗುತ್ತದೆ ಕೊಂಚ ಹೊತ್ತಾದರೂ ಹೊರಗಿನ ಪ್ರಪಂಚ ನೋಡಿಕೊಂಡು ಬರಲಿ ಎಂಬುದು ಎರಡನೇ ಉದ್ದೇಶವೇನೆಂದರೆ ಮಾಲೀಕರು ತಮ್ಮ ಅಧಿಕಾರವನ್ನು ತೊರೆದು ಹಾಕಿಲ್ಲ ಅವರ ಪ್ರತಿನಿಧಿಯೊಬ್ಬ ಸಾಕ್ಷಿಯಾಗಿರುತ್ತಾನೆ ಎಂಬುದು ಇನ್ನೊಂದು ಸಂಗತಿ ಹೇಳಬೇಕಾದಿದ್ದೆ ಮಾದನು ಏನು ಸ್ವಾಮಿ ಮಗುವನ್ನು ಕಳಿಸುತ್ತೀರಾ ಎಂದು ಕೇಳಿದರೆ ನಮ್ಮ ತಾತ ಏನೋ ಮಾದ ನಿನ್ನಲ್ಲಿ ನನಗೆ ಅಪನಂಬಿಕೆಯೇ ನಾವೇಕೆ ಬರಬೇಕು ಅಲ್ಲಿಗೆ ನೀನು ಮೋಸ ಮಾಡುವುದಾದರೆ ನಾವು ಅದನ್ನು ತಡೆಯೋದಕ್ಕಾಗುತ್ತದೆ ಏನು ನೀನು ಹುಚ್ಚ ಮಗು ಮನೆಯಲ್ಲಿ ತಂಟೆ ಮಾಡುತ್ತದೆ ಸ್ವಲ್ಪ ಹೊರಗೆ ಸಾಗಿ ಹೋಗಲಿ ಎನ್ನುವರು ಮಾದನು ನಗುವನು ನನ್ನ ಕರ್ತವ್ಯ ಭಾರ ಆದರೆ ನನ್ನನ್ನು ಮಾದನು ಮುಟ್ಟಕೂಡದು ರಾಮನು ಮುಟ್ಟಕೂಡದು ಅದದರಿಂದ ಯಾರೋ ಇನ್ನೊಬ್ಬರು ನನ್ನನ್ನು ಎತ್ತಿಕೊಂಡು ಹೋಗುವರು ಮಾದನ ಹಿಂದೆ ಜಾಗ ಸೇರಿದ ಮೇಲೆ ರಾಮನು ಮರದ ಕೆಳಗಡೆ ತಂಪಾಗಿರುವ ಜಾಗದಲ್ಲಿ ಗೋಣಿ ಹಸುವನು ನಾನು ಅದರ ಮೇಲೆ ಕುಳಿತಿರತಕ್ಕದ್ದು ನನ್ನ ಮುಂದೆ ಒಂದು ಸಣ್ಣ ಗುಡ್ಡೆ ನೇರಳೆ ಹಣ್ಣು ಒಂದಿಷ್ಟು ಮಾವಿನಕಾಯಿ ಸೀತಾಫಲ ಇಂಥ ಫಲ ಸಾಮಗ್ರಿ ಇದು ಬೆಳಿಗ್ಗೆ ಎಂಟು ಒಂಬತ್ತರಿಂದ ಹನ್ನೊಂದರವರೆಗೆ ನಾನು ಗೋಣಿ ತಾಟಿನ ಮೇಲೆ ಕುಳಿತು ರಸ್ತೆಯಲ್ಲಿ ಜನ ಗಾಡಿ ಹೋಗಿ ಬರುತ್ತಿದ್ದದನ್ನು ನೋಡುತ್ತಾ ಕುಳಿತಿರುತ್ತಿದ್ದೆ ರಾಮನು ಇನ್ನಿಬ್ಬರು ಕೈಯಲ್ಲಿ ಉದ್ದುದನೆಯ ಬಿದಿರುಕೋಳುಗಳನ್ನು ಹಿಡಿದು ಮರ ಹತ್ತಿ ಕಾಯಿಗಳನ್ನು ಉದುರಿಸುತ್ತಿದ್ದರು ಇಬ್ಬರು ಹೆಂಗಸರು ನೆಲದ ಮೇಲೆ ನಿಂತು ಕಾಯಿಗಳನ್ನು ಒಟ್ಟು ಹೀಗೆ ಹೊಂಗೆ ರಾಶಿಯೋ ಹುಣಸೆ ರಾಶಿಯೋ ಒಂದಿಷ್ಟು ಸೇರಿದ ಮೇಲೆ ರಾಮನು ನೋಡಿಸ್ವಾಮಿ ಎನ್ನುತ್ತಿದ್ದ ನಾನು ಸರಿ ಸರಿ ಎಂದು ತಲೆಯಾಡಿಸುತ್ತಿದ್ದೆ ತಮಿಳರಲ್ಲಿ ಮಣ್ಣು ಮಾಮಿಯಾರ್ ಎಂಬ ಒಂದು ಸಂಪ್ರದಾಯ ಇತ್ತು ಮಾಮಿಯಾರ್ ಎಂದರೆ ಅತ್ತೆ ಮನೆಗೊಬ್ಬ ಅತ್ತೆ ಇರಬೇಕು ಮನೆಗೆ ಹೊಸದಾಗಿ ಬಂದವಳು ಮನೆಗೆ ತಾನೊಬ್ಬಳೆ ಹೆಂಗಸಾದರೆ ಅದು ಅತ್ತೆ ಇಲ್ಲದ ಮನೆಯಾದರೆ ಆಗ ಸೊಸೆಯಾಗಿ ಬಂದವಳು ಮಣ್ಣಿನಲ್ಲಿ ಒಂದು ಅತ್ತೆಯ ಗೊಂಬೆಯನ್ನು ಮಾಡಿ ಆ ಮಣ್ಣತ್ತೆಗೆ ಎಲ್ಲ ಕೆಲಸಗಳನ್ನು ಹೇಳಿ ಅವಳ ಆಜ್ಞೆಯಂತೆ ನಡೆಯುತ್ತಿರುವಂತೆ ನಡೆಸಬೇಕು ಹೀಗೆ ಅತ್ತೆ ಎಂಬ ಒಂದು ಪದಾರ್ಥ ಮನವಾಳ್ತೆಗೆ ಅವಶ್ಯವಾದ ವಸ್ತು ಬದುಕ್ಕಿದ ಮಾಮಿಯಾರ್ ಇಲ್ಲದಿದ್ದರೆ ಮಣ್ಣು ಮಾಮಿಯಾರ್ ಆದರೂ ಇರಬೇಕು ಹಾಗೆ ನನ್ನ ಮಹಸೂಲಿ ಕೆಲಸ ಆಮೇಲೆ ನಾನು ಮನೆಗೆ ಬರಬೇಕಲ್ಲ ಆಗ ಹೋಗುತ್ತಿದ್ದ ಯಾರೋ ಒಬ್ಬನೋ ಒಕ್ಕಲಿಗನೋ ಬಣಜಿಗನೋ ನನ್ನನ್ನು ಎತ್ತಿಕೊಂಡು ಹೋಗತಕ್ಕದ್ದೆಂದು ರಾಮನು ಹೇಳುವನು ಜನ ಅದನ್ನು ನಡೆಸಿ ನನ್ನನ್ನು ಮನೆಗೆ ತಂದು ಬಿಡುವರು ರಾಮ ಕೊಿನ ರಾಮನು ಊರಿನಲ್ಲಿ ಜನಕ್ಕೆ ಗಣ್ಯನಾಗಿದ್ದ ಎಲ್ಲರೂ ಅವನನ್ನು ಪ್ರೀತಿಯಿಂದಲೂ ಮರ್ಯಾದೆಯಿಂದಲೂ ಕಾಣುತ್ತಿದ್ದರು ರಾಮನು ಯಾರೋ ಕೊಟ್ಟಿದ್ದ ಒಂದು ಒಳ್ಳೆಯ ಶರಾಯಿಯನ್ನು ಕೋಟನ್ನು ಧರಿಸಿರುತ್ತಿದ್ದ ತಲೆಗೆ ರುಮಾಲು ಸುತ್ತಿರುತ್ತಿತ್ತು ಆ ಕಾಲದಲ್ಲಿ ತಲೆಗೆ ಬಟ್ಟೆ ಇಲ್ಲದವನಿಗೆ ಮನ್ನಣೆಯಿಲ್ಲ ರಾಮನ ತಂದೆ ಮಾಧನು ತಲೆಗೆ ರುಮಾಲು ಬಿಗಿಯುತ್ತಿದ್ದ ರಾಮನು ನೋಟಕ್ಕೆ ಒಳ್ಳೆಯ ಆಳು ವಿನಯ ತುಂಬಿದ ನಗುಮುಖ ಅಮಲ್ದಾರರು ಮೊದಲಾದ ದೊಡ್ಡ ಅಧಿಕಾರಸ್ಥರು ಎಲ್ಲಿಗಾದರೂ ಹೋದಾಗ ಅಥವಾ ಬಂದಾಗ ಕೊಂಬ ಊದುವುದು ಅವನಿಗಿದ್ದ ಕರ್ತವ್ಯ ರಾಮನು ತನ್ನ ಕೊಂಬನ್ನು ಯಾವಾಗಲೂ ಬಗಲಿಗೆ ತಗಲಿ ಹಾಕಿಕೊಂಡಿರುತ್ತಿದ್ದ ಅವನು ಕೊಂಬುವುದನ್ನು ನಾನು ಎಷ್ಟೋ ಸಲ ಕೇಳಿದ್ದೇನೆ ನೋಡಿದ್ದೇನೆ ನನ್ನ ಹುಡುಗುತನದಲ್ಲಿ ಒಂದು ಸಾರಿ ಅದನ್ನು ಊದಬೇಕೆಂದು ನನಗೆ ಆಶೆಯಾಯಿತು ರಾಮನನ್ನು ಕೇಳಿದೆ ಆತ ಅಯ್ಯಯ್ಯೋ ಸ್ವಾಮಿ ಅದು ನನ್ನ ಏಂಜಲಾಗೈತೆ ನೀವು ಮುಟ್ಟಬಾರದು ಎಂದ ನಮ್ಮ ತಾತನಿಗೂ ಆ ಮಾತು ಹೇಳಿದ ನಮ್ಮ ತಾತ ನನ್ನನ್ನು ಹಾಸ್ಯ ಮಾಡಿ ನಕ್ಕರು ನಾವು ಹುಳಿಸೆ ಹೊಂಗೆಗಳ ಫಸಲು ಬಿಡಿಸುತ್ತಿದ್ದ ಜಾಗಕ್ಕೂ ಹೊಲಗೇರಿಗೂ ಸಮೀಪ ನಾನಿದ್ದ ಕಡೆಗೆ ಅದು ಕಾಣಿಸುತ್ತಿತ್ತು ನಾನು ರಾಮನನ್ನು ಕೇಳಿದೆ ಅದೇನೆಂದು ಆತನು ಅದು ತನ್ನ ಮನೆ ಎಂದು ಹೇಳಿದ ನನ್ನನ್ನು ಅಲ್ಲಿಗೆ ಕಳೆದುಕೊಂಡು ಹೋಗು ಎಂದು ನಾನು ಕೇಳಿ ಕೊಂಚ ಹಠ ಮಾಡಿದೆ ಮಾದನು ಇದನ್ನು ನೋಡುತ್ತಿದ್ದ ಅವನು ಹೇಳಿದ ಸ್ವಾಮಿ ನೀವು ಅಲ್ಲಿಗೆ ಬರಬಾರದ್ರ ನೀವು ಬಂದರೆ ನಮ್ಮ ಮನೆಯಲ್ಲ ಉರಿದು ಬೋಧಿಯಾದೀತು ಬ್ರಾಂಬರು ನಮ್ಮ ಕೇರಿಗೆ ಬರಬಾರದು ಸ್ವಾಮಿ ಎಂದು ನನ್ನ ಹಠವನ್ನು ಮುಗಿಸಿದ ಈಗ ಎಪ್ಪತ್ತೈದು ವರ್ಷಗಳ ಅನಂತರ ಅದನ್ನು ನೆನೆಸಿಕೊಳ್ಳುತ್ತಿದ್ದೇನೆ ಮಾನುಷದ ಯೋಗ್ಯತೆಯಲ್ಲಿ ಸೌಜನ್ಯದಲ್ಲಿ ಸತ್ಯವಾಕಿನಲ್ಲಿ ಪ್ರಾಮಾಣಿಕವಾದ ನಡತೆಯಲ್ಲಿ ಮಾದರಾಮರಿಗಿಂತ ಮೇಲಕ್ಕೆ ಹತ್ತುವ ಜನವನ್ನು ಇದುವರೆಗೆ ನಾನು ಯಾವ ಜಾತಿಯಲ್ಲೂ ಕಂಡಿಲ್ಲ ಗುಣಾಹ ಪೂಜಾ ಸ್ಥಾನಂ ಪಚ್ಚಪ್ಪ ಮೊದಲಿ ನಾನು ಚಿಕ್ಕಂದಿನಲ್ಲಿ ನಮ್ಮ ಮನೆಯಲ್ಲಿ ಇದ್ದ ಒಂದು ದೊಡ್ಡ ತಾಂಬಾಳೆಯನ್ನು ಒಂದು ದೊಡ್ಡ ಆಳಿಗೆ ಬುದ್ಧಿವಂತ ಯನ್ನು ನೋಡಿದ್ದೆ ಆ ಸಾಮಾನಿನ ಉಪಯೋಗ ನನಗೆ ತಿಳಿದಿರಲಿಲ್ಲ ಆ ಎರಡು ಸಾಮಾನನ್ನು ಇನ್ನೂ ಯಾವುವು ಯಾವುದೋ ಹಳೆಯ ಸಾಮಾನುಗಳನ್ನು ಉಗ್ರಾಣದ ಮನೆಯ ಮೂಲೆಯಲ್ಲಿ ಹಾಕಿದ್ದರು ಅದೇನೆಂದು ನನ್ನ ಅಜ್ಜಿಯನು ಕೇಳಿದೆ ಆಕೆ ಕೂಡ ಅಪಹಾಸ್ಯದಿಂದ ಹೇಳಿದರು ಇದು ನಿನ್ನ ಚಿಕ್ಕ ತಾತನ ಸಾಂಪಾದ್ಯ ಚಿಕ್ಕ ತಾತ ಎಂದರೆ ನನ್ನ ತಾತನ ಎರಡನೆಯ ತಮ್ಮ ಆತನ ಹೆಸರು ಶೀನಪ್ಪ ಅಥವಾ ಶೀನಣ್ಣ ಈತನದು ಒಂದು ಚರಿತ್ರೆ ಸದ್ಯಕ್ಕೆ ಹೇಳಬೇಕಾದದ್ದು ಆತನು ಪಚ್ಚಪ್ಪ ಮದಲಿಯಾರರ ಗುಮಾಸಿಯಾಗಿದ್ದನೆಂಬುದು ಪಚ್ಚಪ್ಪ ಮದಲಿ ಶೇಂದಿ ಕಂಟ್ರಾಕ್ಟರು ಕೆಲವು ಕಾಲ ತುಂಬ ಐಶ್ವರ್ಯವಂತನಾಗಿದ್ದ ಆತನ ಗಡಂಗಿಗೆ ದಿನ ಬಿಟ್ಟು ದಿನ ಅಥವಾ ಪ್ರತಿದಿನವೂ ಸರಾಯಿ ಪಿಪಾಯಿಗಳು ಬರುವುವು ಆ ಪಿಪಾಯಿಗಳಿಂದ ಜಾಡಿಗಳೊಳಕ್ಕೆ ಆ ದ್ರಾವಕವನ್ನು ಸುರಿಯಿಸಿ ಶೇಖರ ಮಾಡಿಟ್ಟುಕೊಳ್ಳಬೇಕು ಪಿಪಾಯಿಯಿಂದ ಜಾಡಿಗೆ ಸುರಿಯುವಾಗ ಕೊಂಚ ಚೆಲ್ಲುತ್ತದೆ ಆ ಚೆಲ್ಲಿದ್ದನ್ನು ಕೂಡ ಉಳಿಸಿಕೊಳ್ಳುವುದಕ್ಕಾಗಿ ಆಳಿಗೆ ತಾಂಬಾಳೆಗಳ ಏರ್ಪಾಟು ತಾಂಬಾಳೆ ಚಚ್ಚೋಕವಾದದ್ದು ತಾಮ್ರದ್ದು ಕಲಾಯಿ ಮಾಡಿದ್ದೆಂದು ನನ್ನ ಜ್ಞಾಪಕ ಹಿತ್ತಾಳೆಯದಾಗಿದ್ದರೂ ಇದ್ದಿತು ಆಳಿಗೆಯಂತೂ ತಾಮ್ರದ್ದು ತಾಂಬಾಳೆಯ ಉದ್ದ ಸುಮಾರು ಮೂರು ಮೂರವರೆ ಅಡಿ ಅಗಲ ಎರಡು ಎರಡೂವರೆ ಅಡಿ ನಾಲ್ಕು ತಗಡನ್ನು ಗೋಡೆಗಳಂತೆ ಎಬ್ಬಿಸಿತ್ತು ಸುಮಾರು ಮೂರು ಅಂಗುಲದಷ್ಟು ಎತ್ತರ ಈ ಚೌಕ ತಾಂಬಾಳೆಯಲ್ಲಿ ಜಾಡಿಗಳನ್ನಿಟ್ಟು ಅದರೊಳಕ್ಕೆ ಮದ್ಯ ಸುರಿಯುವುದು ಪಚ್ಚಪ್ಪ ಮದಲಿಯ ವ್ಯಾಪಾರ ನಿಲ್ಲಿಸಿದಾಗ ಈ ಎರಡು ಸಾಮಾನುಗಳನ್ನು ನಮ್ಮ ಶಿವ ಶ್ರೀನಣ್ಣ ತಾತನಿಗೆ ಮುಫತ್ತಾಗಿ ಕೊಟ್ಟರಂತೆ ಇದರಿಂದ ಶೀನಣ್ಣನ ವಿಷಯದಲ್ಲಿ ತಾತ್ಸಾರ ಏನು ತಂದೆ ಮನೆಗೆ ಎಂದು ಬ್ರಾಹ್ಮಣ ಭಕ್ತಿ ಪಚ್ಚಪ್ಪ ಮದಲಿ ಐಶ್ವರ್ಯವಂತನಾಗಿದ್ದನೆಂದು ಹೇಳಿದೆ ನಾನು ಆತನನ್ನು ನೋಡಿಲ್ಲ ಆತನ ಮನೆಯನ್ನು ನೋಡಿದ್ದೇನೆ ಅದು ಬಾರಿ ಮನೆ ಸುಮಾರು ನೂರು ನೂರಿಪ್ಪತ್ತು ಅಂಕಣದ ಮನೆ ಎಂದು ಹೇಳುತ್ತಿದ್ದರು ಆದರೆ ನಾನು ನೋಡುವ ವೇಳೆಗೆ ಅದರಲ್ಲಿ ಉಳಿದಿದ್ದು ಎಂಟು ಹತ್ತು ಅಂಕಣಗಳ ಎರಡು ಕೋಣೆ ಮಾತ್ರ ಉಳಿದಿದ್ದರಲ್ಲಿ ಬಹುಭಾಗ ಬ್ರಾಹ್ಮಣರಿಗೆ ದಾನವಾಗಿ ಹೋಗಿತ್ತು ಇದು ಪಾಯಿಂಟ್ ಪಶ್ಚಪ್ಪ ಮದಲಿಯಾರಿನ ಬ್ರಾಹ್ಮಣರಲ್ಲಿ ತುಂಬ ಭಕ್ತಿ ಆದರೆ ನನ್ನ ತಾತನನ್ನು ಕುರಿತು ದಿನಕ್ಕೆ ಒಂದು ಸಾರಿಯಾದರೂ ತನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದನಂತೆ ಹೀಗೆ ಅಯ್ಯ ಶಿನಪ್ಪ ನೀ ಬಾಪಿನ ಜಾತಿ ಮುಂದೆ ದಾನಿ ಚಪ್ಪು ತೀಸು ಕೂನಿ ಕೊಟ್ಟಾಲನಯ್ಯ ಶೀನಪ್ಪ ಇದನ್ನು ಕೇಳಿ ನಗುತ್ತಿದ್ದರು ಒಂದೆರಡು ನಿಮಿಷ ಬಿಟ್ಟು ಬಾಪಿನೊಳ್ಳನೆ ಪಿಲಚಿ ಇಸ್ತೂ ಉಂಡಾವೆ ಫೋನಿ ಪೋ ಪುಣ್ಯ ಮೋಸ್ತುಂದಿ ಹೀಗೆ ಹೇಳಿ ಇಬ್ಬರು ನಗುತ್ತಿದ್ದರು ಪಚ್ಚಪ್ಪ ಮದಲಿ ವ್ಯಾಪಾರ ಬರಾಟೆಯಿಂದ ನಡೆಯುತ್ತಿದ್ದಾಗ ಬಳಿಗೆ ಬಂದ ಯಾಚಕರಿಗೆ ಹಿಂದು ಮುಂದೆ ನೋಡದೆ ಹಣ ಕೊಟ್ಟಿದ್ದ ಮದುವೆ ಎಂದು ಬಂದವರು ಮುಂಜಿ ಎಂದು ಬಂದವರು ಮನೆ ಕಟ್ಟಿಕೊಳ್ಳಬೇಕೆಂದು ಬಂದವರು ಗುಡಿ ಎಂದು ಬಂದವರು ರಾಮೋತ್ಸವ ಎಂದು ಬಂದವರು ಎಲ್ಲರಿಗೂ ಬಿಡುಗೈಯಿಂದ ಅವರವರಿಗೆ ಸಂತೋಷವಾಗುವಂತೆ ಹಣ ಕೊಟ್ಟ ಕಡೆಗೆ ಆತನ ವ್ಯಾಪಾರ ಕಡಿಮೆಯಾಗಿ ನಷ್ಟ ಮೊದಲಾದ ಮೇಲೆ ಬ್ರಾಹ್ಮಣರು ಬಂದು ಕೇಳಿದರೆ ಅಯ್ಯ ನಾನು ಏನು ಕೊಟ್ಟೇನು ನನ್ನಲ್ಲಿ ಏನು ಉಳಿದಿದೆ ಇರುವುದು ಈ ಮನೆಯೊಂದೇ ಇದರಲ್ಲಿ ನಾಲ್ಕು ಅಂಕಣ ಕಿತ್ತುಕೊಂಡು ಹೋಗು ಎನ್ನುತ್ತಿದ್ದ ಅವರು ಸಂಕೋಚವಿಲ್ಲದೆ ನಾಲ್ಕಂಕಣ ಆರಂಕ ಕಿತ್ತು ಅದರ ಮರ ಮುಟ್ಟುಗಳನ್ನು ಪಾತ್ರೆ ಸಾಮಾನುಗಳನ್ನು ತೆಗೆದುಕೊಂಡು ಪೂರ್ವದಲ್ಲಿ ಪರಶುರಾಮನು ಸಮಸ್ತ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದ್ರಾಣ ಕೊಟ್ಟಾಗ ಅವರು ಈಗ ಭೂಮಿಯೆಲ್ಲ ನಮ್ಮದಾಯಿತು ನಿನಗೆ ಇರಲು ಸ್ಥಳವೆಲ್ಲಿ ಎಂದರಂತೆ ಬಹುಶಃ ಇಂಥ ನಡವಳಿಕೆಯನ್ನು ನೋಡಿಯೇ ಪಚ್ಚಪ್ಪ ಬೇಸರ ಬಂದಿರಬೇಕು ಅವರ ವ್ಯಾಪಾರ ಸಂಬಂಧದಲ್ಲಿಯೂ ಗುಮಾಸ್ತ ವಗೈರೆಗಳು ಬ್ರಾಹ್ಮಣರಾಗಿದ್ದವರು ಕೈವಾಡ ತೋರಿಸಿರಬೇಕು ಹೀಗೆ ರೋಸಿ ಮನುಷ್ಯನ ಮಾತು ನಮ್ಮ ಶ್ರೀನಣ್ಣ ತಾತನಿಗೆ ಪಚ್ಚಪ್ಪ ಮೊದಲಿ ಹೇಳುತ್ತಿದ್ದದ್ದು ಇವತ್ತು ಹೊತ್ತು ನಡೆಯಬೇಕಾದದ್ದು ಪಚ್ಚಪ್ಪ ಮೊದಲಿಯ ಬೇಸರದ ಮಾತನಲ್ಲ ಆತ ಬೇಸರವನ್ನು ಬದಿಗಿರಿಸಿ ಅಭ್ಯಾಸ ಮಾಡಿಕೊಂಡಿದ್ದ ಉದಾರತೆಯನ್ನು ಅಂಥ ಪೂರ್ವಕಾಲದಲ್ಲಿ ಇದ್ದರು